ಕಮಲಾ ವಿಜಯ ನಾಟಕ ಎಂಬುದು ಇದು ಟೆನಿಸ್ ಕವಿಯ ದಿಕ್ಕಪ್ ಎಂಬ ನಾಟಕದ ಸಂಸ್ಕೃತ ಅನುವಾದ ಇಂಗ್ಲಿಷ್ನಲ್ಲಿ ಭೌದ್ಧಶಾಸ್ತ್ರದ ಕೆಲವು ತತ್ವಗಳಿಗೂ ಸನಾತನ ಧರ್ಮಶಾಸ್ತ್ರದ ಕೆಲವು ತತ್ವಗಳಿಗೂ ಇರುವ ಸ್ವಾಮ್ಯವನ್ನು ತೋರಿಸುವ ಸನಾತನ ವಿಜ್ಞಾನ ಸಮುದಾಯ ಎಂಬ ಒಂದು ಸಂಸ್ಕೃತ ಪ್ರಬಂಧವನ್ನು ಸರ್ವ ಸಮವೃತ್ತ ಎಂಬ ಚಂದಶಾಸ್ತ್ರ ಗ್ರಂಥವನ್ನು ಬರೆದಿದ್ದಾರೆ ಅವರ ರಚನೆಯಲ್ಲಿ ನನಗೆ ಈಗ ಜ್ಞಾಪಕವಿರುವ ಒಂದು ಪದ್ಯ ಹೀಗೆ ಪರಬ್ರಹ್ಮ ತತ್ವಂ ಜಗಜ್ಜೀವ ತತ್ವಂ ಚಪೋಯೋಗ ಗಮ್ಯಂ ವಿಕಾರಾಧಿಶೂನ್ಯಂ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 ವೆಂಕಟರಾಮ ಶಾಸ್ತ್ರಿಗಳು ನನಗೆ ಹೇಳಿದ ಒಂದು ಸಂದರ್ಭ ಕುತೂಹಲಕರವಾದದ್ದು ಅದು ಹೀಗೆ ಸಾವಿರದ ಒಂಬೈನೂರ ಏಳರ ಸುಮಾರಿನಲ್ಲಿ ಶ್ರೀ ಶೃಂಗೇರಿಯ ಜಗದ್ಗುರುಗಳವರು ಕಾಲಟಿಗೆ ಹೊರಟವರಾಗಿ ಮಾರ್ಗವಶದಿಂದ ಬೆಂಗಳೂರಿಗೆ ಚಿತ್ತೈಸಿದ್ದರಷ್ಟೇ ಆಗ ಬೆಂಗಳೂರು ಪುರುಜನರು ತೋರಿಸುವ ಉತ್ಸಾಹ ಸಂಭ್ರಮಗಳನ್ನು ನಾನು ಎಂದಿಗೂ ಮರೆಯುವಂತಿಲ್ಲ ಮೈಸೂರು ಬ್ಯಾಂಕ್ ಕಟ್ಟಡದ ಸಮೀಪದಲ್ಲಿ ಧೂಳಿಪಾದ ಪೂಜೆ ನಡೆಯಿತು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 ಅಲ್ಲಿಯೇ ಭೋಜನ ವಸತಿ ಬಾಲಕ ಶಿವಸ್ವಾಮಿಯ ವರ್ಷ ವದಂತಿಯ ದಿವಸ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಹತ್ತು ಮಂದಿ ಬ್ರಾಹ್ಮಣರನ್ನು ಭೋಜನಕ್ಕೆ ಕರೆದಿದ್ದರು ಅಂದು ಉದ್ದಿಷ್ಟವಾಗಿದ್ದ ಭಕ್ಷ್ಯಗಳಲ್ಲಿ ಆಂಬುಡೆವಂದು ಆಂಬುಡೆಗಾಗಿ ಬೇಳೆ ರುಬ್ಬುವ ಕೆಲಸವನ್ನು ವೆಂಕಟರಾಮ ಶಾಸ್ತ್ರಿಗಳಿಗೆ ಒಪ್ಪಿಸಿದ್ದರು ವೆಂಕಟರಾಮ ಶಾಸ್ತ್ರಿಗಳು ವರಳ ಮುಂದೆ ಕುಳಿತು ನೆನೆದಿದ್ದ ಕಡಲೆ ಬೇಳೆ ಮೊದಲಾದ ಪದಾರ್ಥಗಳು ತೆಂಗಿನಕಾಯಿ ಚೂರುಗಳು ಜೊತೆಗೆ ಹಸಿಮೆಣಸಿನಕಾಯಿ ರಾಶಿಯನ್ನು ವರಳ ಸುತ್ತಿಟ್ಟು ಅರಣ ಅಣಿ ಮಾಡಿಕೊಂಡು ರುಬ್ಬುಕಲ್ಲನ್ನು ಒರಳಿನೊಳಕೆ ದಡೆಯರೆಂದು ಬಿಟ್ಟರು ಆಗ ಬಾಲಕ ಶಿವಸ್ವಾಮಿ ಇದೇನು ವಿನೋದವೋ ನೋಡೋಣವೆಂದು ಅಲ್ಲಿ ನಿಂತಿದ್ದ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 ವೆಂಕಟರಾಮ ಶಾಸ್ತ್ರಿಗಳು ತುಂಬಾ ಮುದುಕರಾಗಿದ್ದರು ಅಷ್ಟು ಸ್ವಾಮಿಗಳವರು ಅದನ್ನು ಜ್ಞಾಪಕದಲ್ಲಿರಿಸಿಕೊಂಡಿದ್ದಲ್ಲದೆ ಮನುಷ್ಯರ ಗುರುತನ್ನು ನೆನಪಿನಲ್ಲಿಟ್ಟುಕೊಂಡು ಗುರುತು ಹಿಡಿದರು ವೆಂಕಟರಾಮ ಶಾಸ್ತ್ರಿಗಳು ಸಾತ್ವಿಕರು ಅವರ ತಮ್ಮಂದಿರು ನರಸಿಂಹ ಶಾಸ್ತ್ರಿಗಳು ಹಾಗೆಯೇ ತುಂಬಾ ಸಾತ್ವಿಕರು ಅವರು ಯಾವುದೋ ಸ್ಕೂಲಿನಲ್ಲಿ ಪಂಡಿತರಾಗಿದ್ದರು ಮೋಟಗಾನಹಳ್ಳಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ವಿದ್ವಾ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಜ್ಞಾಪಕ ನನಗೆ ಈಗಲೂ ಹೃದಯ ದ್ರಾವಕವಾಗಿದೆ ಅವರು ವಿನಯ ಸಂಪನ್ನರು ಕಾವ್ಯ ಹೃದಯರು ಕನ್ನಡದಲ್ಲಿ ಮಾಲವಿಕಾಗಿಮಿತ್ರ ನಾಟಕವನ್ನು ಜಯಚಾಮರಾಜೇಂದ್ರ ಗ್ರಂಥಮಾಲೆಗಾಗಿ ಸ್ಕಾಂದ ಮಹಾಪುರಾಣವನ್ನು ಲಲಿತೋಪಾಖ್ಯಾನವನ್ನು ಅನುವಾದಿಸಿದ್ದಾರೆ ಸಂಸ್ಕೃತ ನಾಟಕ ಕಥಾ ಸಂಗ್ರಹವನ್ನು ಬರೆದಿದ್ದಾರೆ ಅವರ ಶೈಲಿ ಲಲಿತವಾಗಿ ರಸವತ್ತಾದಾಗಿದೆ ಲಲಿತೋಪಾಖ್ಯಾನ ಗ್ರಂಥಾನುವಾದಕ್ಕಾಗಿ ಮಹಾರಾಜ ಶ್ರೀ ಜಯಚಾಮರಾಜ ಒಡೆಯರವರಿಂದ ಶಾಸ್ತ್ರಿಗಳು ಪ್ರಶಸ್ತಿ ಗೌರವವನ್ನು ಪಡೆದರು ಶಾಸ್ತ್ರಿಗಳ ಗಮಕಥಲೆ ಶ್ರೀಮದ್ ರಾಮಾಯಣ ಕಾವ್ಯವನ್ನು ಸುಬ್ರಹ್ಮಣ್ಯ ಶಾಸ್ತ್ರಿಗಳಂತೆ ಹೃದಯಸ್ಪರ್ಶಿಯಾಗಿ ವಾಚನ ಮಾಡಬಲ್ಲವರನ್ನು ನಾನು ಈಗಲೂ ಹುಡುಕುತ್ತಲೇ ಇದ್ದೇನೆ ಅವರ ಒಂದು ದಿನದ ರಾಮಾಯಣ ವಾಚನ ಸಾವಿರದ ಒಂಬೈನೂರ ಐವತ್ತರ ಸುಮಾರಿನಲ್ಲಿ ನಡೆದದು ಈಗಲೂ ನನ್ನ ಮನಸ್ಸಿನಲ್ಲಿ ನಿಂತಿದೆ ಅದು ಸುಂದರ ಸುಂದರಕಾಟದಲ್ಲಿ ಆಂಜನೇಯ ಸ್ವಾಮಿ ಸೀತಾದೇವಿಯ ದರ್ಶನ ಮಾಡಿದಾಗ ಆಡಿದ ಮಾತು ಕೌನು ಪದ್ಮ ಪಲಾಶಾಕ್ಷಿ ಕ್ಲಿಷ್ಟ ಕೌಶೇಯ ವಾಸಿನಿ ಧ್ರುವ ಶಾಖಾಮಲಂಬಿಯ ತಿಷ್ಟಸಿ ತ್ವಮ ನಿಂದಿತೇ ಇಲ್ಲಿ ಹತ್ತು ಹನ್ನೆರಡು ಪದ್ಯಗಳನ್ನು ಹತ್ತು ಹನ್ನೆರಡು ರಾಗಗಳಲ್ಲಿ ಓದಿದರು ಆದರ ವಿಶೇಷ ರಾಗಗಳಲ್ಲಿದ್ದುದು ಮಾತ್ರವಲ್ಲ ಶ್ಲೋಕದ ಪದಗಳನ್ನು ಬಿಡಿಸಿ ಬಿಡಿಸಿ ಅನ್ವಯಗಳನ್ನು ತೋರಿಸಿ ಅರ್ಥವನ್ನು ಸ್ಪಷ್ಟ ಓದುವವರ ಗಂಟಲಿನಲ್ಲಿ ಗದ್ಗದ ಕೇಳುವವರ ಎದೆಗಳಲ್ಲಿ ಗದ್ಗದ ಇನ್ನೊಂದು ಸಾರಿ ಭರತನಿಗೆ ಪಾದುಕಾ ಪ್ರದಾನ ಮಾಡಿದ ಪ್ರಕರಣ ಮತ್ತೊಂದು ಸಾರಿ ಶ್ರೀರಾಮನು ಸೀತಾಸಮೇತನಾಗಿ ಬಂದು ಭರತನಿಗೆ ದರ್ಶನ ಕೊಟ್ಟ ಪ್ರಕರಣ ಹೀಗೆ ಎಷ್ಟೋ ಪ್ರಕರಣಗಳು ಜ್ಞಾಪಕಕ್ಕೆ ಬರುತ್ತವೆ ಶಾಸಿಗಳು ಕೆಲವು ಕಾಲ ಚಿಕ್ಕಪೇಟೆ ಅನಂತ ಶಾಸ್ತಿಗಳವರಲ್ಲಿ ಸಂಗೀತ ಪಾಠ ಮಾಡಿದ್ದರಂತೆ ಸುಬ್ರಹ್ಮಣ್ಯ ಪ್ರತಿಪದ ಪ್ರತಿಪಾದ ಟೀಕಾ ತಾತ್ಪರ್ಯ ಸಮೇತವಾದ ವಾಲ್ಮೀಕಿ ರಾಮಾಯಣ ಪ್ರಕಟಣೆಯ ಒಂದಾನೊಂದು ಪ್ರಯತ್ನದಲ್ಲಿ ಸೇರಿದ್ದರು ಆದರೆ ಅದರಲ್ಲಿ ಅವರ ಭಾಗ ಹೆಚ್ಚಿನದಾಗಲು ಅವಕಾಶವಿರಲಿಲ್ಲ ಸುಬ್ರಹ್ಮಣ್ಯ ಶಾಸ್ತ್ರಗಳು ಸರಸಿಗಳು ಸ್ನೇಹ ತತ್ಪರರು ಆಚಾರ ವ್ಯವಹಾರಗಳಲ್ಲಿ ಪರಿಶುದ್ಧರು ನಾನು ಕಷ್ಟಕಾಲದಲ್ಲಿ ಸ್ಮರಿಸಿಕೊಳ್ಳಬಹುದಾದಂತವರು